ಏಳನೆಯ ತರಂಗ ಹಿಮಾಲಯದ ಪ್ರಾಂತ ಭೂಮಿ ದೇವದಾರು ಮರಗಳು ಸಭೆಗೂಡಿ ನಿಂತಿರುವಂತೆ ಬೆಳೆದಿದೆ ಅಲ್ಲಲ್ಲಿ ಬಂಡೆಗಳು ಬಂಡೆಗಳ ಮೇಲೆ ಅರಳಿರುವ ಕಲ್ಲು ಹೂವು ಚಳಿಯಂದು ಬಂಡೆಗಳು ಕೊಲೆಕೊಂಡಿರುವ ಚಿತ್ರಕಂಬಳಿಗಳಂತೆ ಇವೆ ಮೊಗುಲಲ್ಲಿ ಸಣ್ಣವೊಂದು ನದಿ ಜಲಜದೆ ಬಂಡೆಗಳ ನಡುವೆ ಹರಿಯುತ್ತಿದೆ ಅಲ್ಲಿಯೇ ಬಂಡೆಗಳ ನಡುವೆ ದೈವಕೃತವಾದ ಒಂದು ಜಲಾಶಯ ಮೇಲಿನಿಂದ ನೀರು ಬರುತ್ತಿದೆ ಇನ್ನೊಂದು ಮೂಲೆಯಲ್ಲಿ ನೀರು ಹೋರಕ್ಕೆ ಹೋಗುತ್ತಿದೆ ನದಿಯು ಈ ಕೊನೆಯಿಂದ ಆ ಕೊನೆಯವರೆಗೂ ದೇವದಾರುಗಳು ಇದ್ದು ನದಿಯು ಅವುಗಳ ಕಾಲ ತೊಳೆದುಕೊಂಡು ಹೋಗುವಂತೆ ಕಾಣುತ್ತದೆ ನದಿಯ ನೀರಿನ ತಂಪಿನ ಜೊತೆಗೆ ದೇವದಾರುವಿನ ಸಣ್ಣ ಪರಿಮಳವು ತುಂಬಿ ಗಾಳಿಯು ಸರ್ವ ವಿಧ ವಿಧವಾದ ಶ್ರಮವನ್ನು ಪರಿಹಾರ ಪರಿಹರಿಸುವ ಸಖದಂತೆ ಬೀಸುತ್ತಿದೆ ನದಿಯಿಂದ ಕೊಂಚ ದೂರದಲ್ಲಿ ಕೊಂಚ ಎತ್ತರವಾದರೆ ಒಂದು ವಿಶಾಲವಾದ ಭೂಮಿ ಅದರಲ್ಲಿ ಎರಡು ತುಳಸಿ ಗಿಡಗಳು ಎರಡು ಹೂವಿನ ಗಿಡಗಳು ಅವುಗಳ ಹಿಂದೆ ಒಂದು ಪಣ್ಣುಕುಟಿ ಆ ಗಿಡಗಳ ಮಗ್ಗುಲಲ್ಲಿ ವಿಸ್ತಾರವಾದ ಒಂದು ಬಂಡೆ ಒರಟಾದ ಎಬ್ಬಿಸಿದ ಚಪ್ಪುಡಿಯ ಹಾಗೆ ಉಬ್ಬು ಆ ಬಂಡೆಯ ಮೇಲೆ ವಾಮದೇವನು ಒಂದೆಡೆ ಕುಳಿತಿದ್ದಾನೆ ಇನ್ನೊಂದೆಡೆ ಆತನ ಎದುರಿಗೆ ಕೌಶಿಕನು ಕುಳಿತಿದ್ದಾನೆ ವಾಮದೇವನು ಬಂಡೆಯ ಮಗ್ಗುಲಲ್ಲಿ ಬೆಳೆದಿರುವ ಗಿಡವನ್ನು ಹೊಲಿಕೊಂಡು ನಿರ್ವಿಣ್ಣನಾಗಿ ನಿರಾಂತಕನಾಗಿ ಅಮನಸ್ಕನಾಗಿರುವಂತೆ ಕುಳಿತಿದ್ದಾನೆ ಕೌಶಿಕನು ಸಿದ್ಧಾಸನದಲ್ಲಿ ಕುಳಿತು ಅನನ್ಯ ಮನಸ್ಕನಾಗಿ ಹೇಳುತ್ತಿದ್ದಾನೆ ಒಂದು ಹಸುವನ್ನು ಸಂಪಾದಿಸಲು ಸಂಪಾದಿಸಲು ಯೋಗ್ಯತೆ ಇಲ್ಲದವನಿಗೆ ರಾಜ್ಯ ಬೇಕೆ ಎಂದು ಬಂದೆ ಈಗ ಇನ್ನು ಉಳಿದಿರುವುದು ಒಂದೇ ಒಂದು ಆಸೆ ಅದು ಆ ವಸಿಷ್ಠರ ಮೇಲಿನ ದ್ವೇಷ ಆ ವಸಿಷ್ಠರು ಮನಸ್ಸು ಮಾಡಿದರೆ ಮಾಡಿದ್ದರೆ ಆ ಹಸುವನ್ನು ನನಗೆ ಕೊಡಬಹುದಿತ್ತು ಇಷ್ಟವಿಲ್ಲದೆ ಆ ಹಸುವಿನ ನೆಪದಲ್ಲಿ ನನ್ನನ್ನು ನಿರಾಕರಿಸಿ ತಮ್ಮ ತಪೋಬಲದಿಂದ ನನ್ನ ಸೇನೆಯನ್ನ ಸೇನೆಯನ್ನೆಲ್ಲ ಧ್ವಂಸ ಮಾಡಿ ನನ್ನನ್ನು ಅಪಮಾನ ಮಾಡಿದರು ಕ್ಷತ್ರಿಯಾಗಿ ಆ ಅಪಮಾನವನ್ನು ತೀರಿಸಿಕೊಳ್ಳುವುದೆಂದು ತೀರಿಸಿಕೊಳ್ಳದಿರುವುದೆಂತೂ ಆದರೆ ಏನು ಮಾಡಬೇಕೆಂದಿರುವೆ ತಪಸ್ಸು ಮಾಡುವೆನು ದಿವ್ಯಾಸ್ತಗಳನ್ನೆಲ್ಲ ಸಂಪಾದ ಸಂಪಾದಿಸುವೆನು ಬಲಿ ತೆಗೆದುಕೊಳ್ಳುವೆನು ಅಥವಾ ಬಲಿಯಾಗುವೆನೋ ಏನು ದಿವ್ಯಾಸ್ತಗಳಿರುವಾಗ ಬಲಿಯಾಗುವುದೆಂದರೇನು ಇಲ್ಲೇ ನೀನು ಹೇಳುವುದಕ್ಕೆ ಕೋಶಿಕ ನೀನೇ ಹೇಳುತ್ತಿರುವೆ ಈ ಆ ವಸಿಷ್ಠರು ತಮ್ಮ ತಪೋಬಲ್ಲದಿಂದ ನಿನ್ನ ಸೇನೆಯನ್ನೆಲ್ಲ ಧ್ವಂಸ ಮಾಡಿದರು ಎಂದು ಈಗ ತಪಸ್ಸಿನಿಂದ ನೀನು ಅರ್ಚಿಸುವ ದಿವ್ಯಾಸ್ತ್ರಗಳು ಆ ಮಹತ ಮಹಾ ತಪಸ್ಸಿಗೆ ಗೊತ್ತಿಲ್ಲವೆಂದು ನಿನಗೆ ಹೇಗೆ ಬಹುಶಃ ನೀನು ಸಂಪಾದಿಸುವ ಅಸ್ತ್ರಗಳ ಜೊತೆಗೂ ನನ್ನಿಂದ ನಿನ್ನಿಂದ ಸಂಪಾದಿಸಲಾಗದ ಅಸ್ತ್ರಗಳು ಕೂಡ ಆತನಿಗೆ ತಿಳಿದಿರಬಹುದು ಅದು ಸಾಧ್ಯ ಹಾಗಾದರೆ ಏನು ಮಾಡಬೇಕು ಅದು ನಿನ್ನ ಪ್ರಾರಬ್ಧ ನೀನು ನನ್ನ ಶಿಷ್ಯನಲ್ಲ ಅನ್ಯ ಶಿಷ್ಯಂನ ಬೋಧಯೇತ್ ಎಂದು ಶಾಸ್ತ್ರ ನನಗೆ ಅಪ್ಪಣೆಯಾಗಿದೆ ನೀನು ಕೇಳಿದುದು ಕೇಳಬಹುದು ಎಂದು ಆದ್ದರಿಂದ ಆದಷ್ಟು ಮಾ ಮಾಡುತ್ತೇನೆ ನಾನು ನಿನ್ನ ಶ್ರೇಯಸ್ಸಿಗೂ ಭಾಗಿಯಲ್ಲ ಹಾನಿಗೂ ಭಾಗಿಯಲ್ಲ ಕೌಶಿಕನು ಅಷ್ಟು ಹೊತ್ತು ಯೋಚಿಸಿದನು ಏನಾದರೂ ಆಗಲಿ ವನೀವ ನನಗೆ ಅಸ್ತ್ರಗಳನ್ನು ಸಂಪಾದಿಸುವ ಮಾರ್ಗವನ್ನು ಹೇಳಿಕೊಡು ಮೊದಲು ಅಸ್ತ್ರಗಳು ದೊರೆಯಲಿ ಆಮೇಲೆ ಉಪಯೋಗಿಸುವ ಯೋಚನೆ ಆಗಬಹುದು ಧನುರ್ವಿದ್ಯೆಗೆ ಆಚಾರ್ಯನು ರುದ್ರನು ಆತನನ್ನು ಒಲಿಸಿಕೊಂಡರೆ ಸರ್ವಶಸ್ತ್ರಗಳ ಅಸ್ತ್ರಗಳೂ ವಶವಾಗುವು ಆತನನ್ನು ಒಲಿಸಿಕೊಳ್ಳುವುದು ಹೇಗೆ ವೇದದಲ್ಲಿರುವ ರುದ್ರ ಸೂಕ್ತಗಳಿಂದ ಜಪ ಹೋಮ ಅರ್ಪಣಗಳನ್ನು ಮಾಡು ನೀನು ಮಾಡುವ ಆ ಕರ್ಮಗಳಲ್ಲಿ ನಿನಗೆ ಶ್ರದ್ಧೆಯು ಹೆಚ್ಚಿದಂತೆಲ್ಲ ಜಗತ್ತೇ ರುದ್ರಮಯವಾಗುವುದು ಬೆಂಕಿಯಲ್ಲಿ ಬಿದ್ದ ಕಾಷ್ಟವು ತಾನು ಬೆಂಕಿ ಆಗುವಂತೆ ನೀನು ಒಂದು ದಿನ ರುದ್ರನಾಗುವೆ ಆಗ ಆತನ ಅಸ್ತ್ರಗಳು ನಿನ್ನವೂ ಆಗುವವು ಆದರೆ ಕೋಶಕ ನಿನ್ನ ದ್ವೇಷವನ್ನು ನುಂಬಿಕೊಂಡು ಶಾಂತನಾಗಿ ದೊಡ್ಡ ಗುರಿಯೊಂದನ್ನು ಇಟ್ಟುಕೊಂಡು ತಪಸ್ಸು ಮಾಡುವುದು ಒಳ್ಳೆಯದು ವಾಮದೇವ ನಾನೂ ಯೋಚಿಸಿರುವೆನು ಆದರೂ ನನಗೆ ಹಾಗೆ ಮಾಡುವುದರಲ್ಲಿ ಸದ್ಯದಲ್ಲಿ ಸಾಧ್ಯವಿಲ್ಲ ಈಗ ನನ್ನ ಮನಸ್ಸಿಗೆ ಧರ್ಮಾಧರ್ಮಗಳು ತೋರ್ತಲೇ ಇಲ್ಲ ನಾನು ಅರಿಯನೇ ಬ್ರಹ್ಮ ನಕ್ಷತ್ರಗಳೆರಡೂ ಸೇರಿದರೆ ಲೋಕದ ವೃದ್ಧಿ ಇಲ್ಲದೆ ಬೇರೆಯಾಗಿ ನಿಂತರೆ ಲೋಕಕ್ಕೆ ಹಾನಿ ಆದರೂ ನಾನು ಸೋಲಲಾರೆಜ ಈ ಲೋಕವು ಹೊಸದಾಗುತ್ತಿರುವುದು ಅದರಿಂದ ಕಾಲಪ್ರೇರಿತರಾಗಿ ಜನರು ಬ್ರಹ್ಮ ದೇಶ ದ್ವೇಷವನ್ನು ಅವಲಂಬಿಸಿ ತಾವೂ ಕೆಟ್ಟು ಇತರರನ್ನು ಕೆಡಿಸುತ್ತಿರುವರು ನೋಡು ಆಗಲೇ ನನಗೆ ದೃಷ್ಟಿಗೋಚರವಾಗುತ್ತಿದೆ ಹೇ ಹೇ ಹರು ಭೃಗುಗಳು ಮೇಲೆ ಕೈಯತ್ತಿದ್ದಾರೆ ರಾಜನ್ಯರ ಧನವನ್ನೆಲ್ಲ ಆ ಭಾರ್ಗವರು ಅಪಹರಿಸಿದರೆಂದು ಅವರ ಮೇಲೆ ಆರೋಪಿಯನ್ನು ಹೊರಿಸಿ ಅವರನ್ನು ಚಿತ್ರಹಿಂಸೆಗೆ ಗುರು ಮಾಡಿ ಅವರ ವಂಶವನ್ನೇ ನಿರ್ಮೂಲ ಮಾಡಬೇಕೆಂದಿದ್ದಾರೆ ಆದರೆ ಪಾವನವಾದ ಮೃಗುವಂಶವನ್ನು ನಿರ್ಮೂಲ ನಿರ್ಮೂಲ ಮಾಡಲು ಸಾಧ್ಯವೇ ಅಷ್ಟರೊಳಗೆ ಅತಿ ಕ್ಷತ್ರಿಯನಾದ ವೀರನೊಬ್ಬನು ಭಾರ್ಗವರದ್ದೇ ಹುಟ್ಟುವನು ಹೇ ಹು ಅಪರಾಧದಿಂದ ಕ್ಷುದ್ರನಾಗಿ ಭಾರ್ಗವರ ಶಾಪದಿಂದ ಮೊದಲೇ ಮೊದಲೇ ಹಂತ ಹಠವಾಗಿರುವ ಕ್ಷತ್ರಿಯ ಕುಲವನ್ನೇ ನಿರ್ಮೂಲ ಮಾಡುತ್ತಾನೆ ಇತ್ತ ನೋಡು ಮೃಗಪತ್ನಿಯರು ಆ ದುಷ್ಟಕ್ಷತ್ರಿಯರಿಗೆ ಹೆದರಿ ಆಶ್ರಮಗಳಲ್ಲಿ ಇರಲಾರದೆ ಓಡಿ ಹೋಗಿ ಹಿಮಾಲಯದ ಅರಣ್ಯಗಳಲ್ಲಿ ಸೇರಿಕೊಂಡಿದ್ದಾರೆ ಅವರಲ್ಲಿ ಅನೇಕರಿಗೆ ಗರ್ಭಪಾತವಾಗಿದೆ ಗರ್ಭಸ್ಥ ಶಿಶುವನ್ನು ಬಿಡುವೆಂಬ ಆ ಹೇಹಯರ ಮೃತ್ಯುವನ್ನು ಪುಣ್ಯ ಮತ್ತು ಇವತನ ತೊಡೆಯಲು ಅಬ್ಬಾ ರೇನು ತೇಜಸ್ಸು ಆ ಗರ್ಭದ್ದು ಸಾಕ್ಷಾತ್ ಅಗ್ನಿಯಂತೆ ಇದ್ದಾನೆ ಅಥವಾ ಹುಟ್ಟಿದ್ದಾನೆ ಇದು ಸರ್ವಕ್ಷತ್ರೀಯ ವಿನಾಶಕ್ಕಾಗಿ ಯಜ್ಞವನ್ನು ಮಾಡುವೆನ್ನುವ ಎನ್ನುತ್ತಾನೆ ಆದರೆ ಅದಾರು ಅಹ್ ಅವನ ಬಂದು ಕೂಡುದು ಅದು ಇನ್ನೊಬ್ಬದ ಕೆಲಸ ಎನ್ನುತ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಕ್ಷತ್ರಿಯರು ಆತನ ತೇಜಸ್ಸನ್ನು ನೋಡಿ ಕಣ್ಣನ್ನು ಕಳೆದುಕೊಂಡು ಅಂಧರಾಗಿದ್ದಾರೆ ಆ ಮೃಗುಪಿತೃಗಳು ಆ ಬಾಲಕನನ್ನು ಸಮಾಧಾನಪಡಿಸಿ ಆತನ ಕೋಪವನ್ನು ಸಮುದ್ರಕ್ಕೆ ಎಸೆದಿದ್ದಾರೆ ಅಲ್ಲೂ ಅದು ಪ್ರಜ್ವಲಿಸುತ್ತಾ ಸಮುದ್ರವನ್ನೇ ಸ್ವಾಹ ಮಾಡುತ್ತಿದೆ ಕೌಶಿಕ ನೀನು ಹೀಗೆಯೇ ಕಾಲ ಪ್ರಜ್ವೋದಿತನಾಗಿ ತಿಂದು ನೀನು ಬಲಿಯಾದರೂ ಬದುಕುವ ಯೋಚನೆ ಇರಲಿ ಅದು ಹೇಗೆ ವಾಮದಿವಾ ನೀನು ವಸಿಷ್ಠರನ್ನು ದ್ವೇಷಿಸು ಆದರೆ ತಿರಸ್ಕರಿಸು ಬೇಡ ಬರುವ ತಿರಸ್ಕಾರವನ್ನು ದೂರಿ ದ್ವೇಷವನ್ನು ಮಾತ್ರ ಇಟ್ಟುಕೋ ಬದುಕುವೆ ಇನ್ನು ಅಷ್ಟು ಇಬ್ರುವಾ ಇಬ್ಬರು ಆ ಬಂಡೆಯ ಮೇಲೆಯೇ ಕುಳಿತಿದ್ದರು ಯಾರೂ ಮಾತನಾಡಲಿಲ್ಲ ಕೌಶಿಕನು ಚಿಂತಿಸುತ್ತಾ ಆತನು ಭವಿಷ್ಯವನ್ನೆಂದು ನೋಡಿದ್ ನೋಡಿದನು ತನ್ನ ಭವಿಷ್ಯವನ್ನು ಕಂಡನೆ ಎಂದು ಮುಂದಾಗಿ ಯೋಚಿಸುತ್ತಿದ್ದರು ವಾಮದೇವನು ತಾನು ಕಂಡ ಭವಿಷ್ಯದ ಅರ್ಥದಲ್ಲಿ ಚಿಂತಿಸಿ ಪ್ರಕೃತಿಗೆ ಈ ಭಯಂಕರ ರುದ್ರಲೀಲೆಯನ್ನು ರುದ್ರಲೀಲೆಯಲ್ಲಿ ಅದೇನು ಸಂತೋಷವೋ ಎಂದೊಮ್ಮೆ ಸಂಹಾರವಿಲ್ಲದೆ ಸೃಷ್ಟಿಯಲ್ಲಿ ಎಂದು ಇನ್ನೊಮ್ಮೆ ಹೀಗೆ ಭಾವಭಾವ ತರಂಗಗಳಲ್ಲಿ ಆಡುತ್ತಿದ್ದರು ಕೌಶಿಕನು ಅಷ್ಟು ಹೊತ್ತಾದ ನನ್ನ ಭವಿಷ್ಯವೇನು ಎಂದರು ವಾಮದಿವನ್ನು ನಕ್ಕು ತಿಳಿದೇ ಇದೆ ನೀನು ಅಸ್ತ್ರಗಳನ್ನು ಪಡೆದು ವಸಿಷ್ಠರ ಮೇಲೆ ಬಿಡುವೆ ನಿನ್ನ ಕೈ ಬಲವಾದರೆ ಅವರು ಕೆಟ್ಟರು ಅವರ ಕೈ ಬಲವಾದರೆ ನೀನು ಮತ್ತೆ ಏಟು ತಿಂದು ಒಂದು ಯಾವುದೋ ಮೂಲೆಯಲ್ಲಿ ಮೂಗು ಹಿಡಿದುಕೊಂಡು ಕುಳಿತುಕೊಳ್ಳುವೆ ಇನ್ನೂ ಬೇರೆ ಏನು ಸಾಧ್ಯವಿಲ್ಲವೇ ಇಲ್ಲ ತಪಸ್ಸು ಹೊಂದಿದೆ ಆದ್ದರಿಂದ ಏನು ಬೇಕಾದರೂ ಸಾಧಿಸಬಹುದು ಎಂಬುದು ಮನಸ್ಸಿಗೆ ಒಮ್ಮೆ ಹಿಡಿದರೆ ಮನುಷ್ಯನ ಮನಸ್ಸು ಮಿಕ್ಕುವನ್ನೆಲ್ಲ ಬೆಳೆಯುವುದು ಇನ್ನೂ ಬೇರೆ ಏನು ಸಾಧ್ಯವಿಲ್ಲವೇ ಇಲ್ಲ ತಪಸ್ಸು ಹೊಂದಿದೆ ಆದರಿಂದ ಏನು ಬೇಕಾದರೂ ಸಾಧಿಸಬಹುದು ಎಂಬುದು ಮನಸ್ಸಿಗೆ ಒಮ್ಮೆ ಹಿಡಿದರೆ ಮನುಷ್ಯನ ಮನಸ್ಸು ಮಿಕ್ಕವನ್ನೆಲ್ಲ ಬೀಳುವಳಿಯುವುದು ಅವನಿಗೆ ತುತ್ತಿಯಾಗುವುದು ಅದೊಂದರಿಂದಲೇ ಆ ತಪಸ್ಸು ತಪಸ್ಸಿನ ಹಾಗೆ ರಾಜವಾಗುವುದು ಸಾತ್ವಿಕವಾಗುವುದು ಅದು ಮಾತ್ರ ಪ್ರಾರಬ್ಧ ವಶ ಕೋಶಿಕನು ಇನ್ನೂ ಹವನಿಸುತ್ತಿರುವಾಗಲೇ ವಾಮದೇವರು ಮುಂದಿನ ಮೇಲೆ ಮಾತು ಆಮೇಲೆ ಇದು ತಾಮಸ ಈಗ ತಪಸ್ವಿಗಳು ಬಹಿರ್ಮುಖಿಗಳಾಗಿರಬೇಕು ಎಂದು ಎದ್ದುಕೊಟ್ಟು ಹೋದರು ಕೋಶಿಕನು ಆ ಆ ದಿನ ವಶಿಷ್ಠರು ಇದೇ ಹೇಳಿದರು ನಾನು ಅದನ್ನು ಗಮನಿಸಲಿಲ್ಲ ಈಗ ಈತನು ಕಾಲವಶನಾಗಿಯೇ ನಾನು ಆ ದ್ವೇಷವನ್ನು ಆರಾಧಿಸುತ್ತಿರುವುದು ಎಂದನು ಹಾಗಾದರೆ ಮಾನವನು ಕಾಲವ ಕುಣಿಸಿದಂತೆ ಕುಣಿಯುವ ಬೊಂಬೆಯೇ ಇವನಿಗೆ ಸ್ವಾತಂತ್ರ್ಯವಿಲ್ಲವೇ ನಾನು ಸ್ವಾತಂತ್ರ್ಯನೆಂದುಕೊಳ್ಳುವುದು ಕೇವಲ ಔಪಚಾರಿಕವೇ ಎಂದುಕೊಳ್ಳುತ್ತಾ ತನ್ನ ಆಶ್ರಮದ ಕಡೆ ಹೋದನು